ಅವಸ್ಥಾತ್ರೆಯ ಪ್ರೇರಕ ಪರಮಾತ್ಮ ಪ್ರತಿನಿತ್ಯ ಜೀವರಿಗೆ ಮೂರು ಅವಸ್ಥೆಗಳು ಜಾಗರ ಅವಸ್ಥೆ ಸ್ವಪ್ನಾವಸ್ಥೆ ಮತ್ತು ಸುಶುಪ್ತಿಯ ಅವಸ್ಥೆ ಈ ಮೂರು ಅವಸ್ಥೆಗಳಲ್ಲಿ ಭಗವಂತನೇ ವ್ಯಾಪ್ತನಾಗಿದ್ದು ನೇಮನ ಮಾಡ್ತಾನೆ ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ಜಾಗರ ಸ್ವಪ್ನಗಳೊಳ ವರಪೋಗಿಷಯನ ಬಹುಪ್ರಕಾರ ವಿಭಾಗಗೈಸಿ ನಿರಂಶ ಜೀವರ ಚಿಚ್ಚರಿ ರವನು ಭೋಗವಿದ್ದು ಸುಶುಕ್ತಿ ಕಾಲದಿ ಸಾಗರವನದಿ ಕೂಡುವಂತೆ ನಿಯೋಗ ರಹಿತನ ಅಂಶಗಳ ನೇಕತ್ರ ಐದಿಸುವ ಜೀವರಲ್ಲಿ ಎರಡು ರೀತಿಯಾಗಿರ್ತಕ್ಕಂಥವರು ಸಾಂಶರು ಮತ್ತೆ ನಿರಂಶರು ಅಂತ ದೇವತೆಗಳು ಮತ್ತು ದೈತ್ಯರೆಲ್ಲ ಸಾಂಶರು ದೇವತೆಗಳು ದೇವಲೋಕದಲ್ಲಿ ಮೂಲ ಅಂಶದಿಂದ ಅವತಾರ ಕಾಲದಲ್ಲಿ ಒಂದು ಅಂಶದಿಂದ ಬರ್ತಾರೆ ಅವತಾರ ಸಮಾಪ್ತಿ ಆದಮೇಲೂ ಕೂಡ ಭಕ್ತರನ್ನು ಅನುಗ್ರಹ ಮಾಡಲಿಕ್ಕೆ ಅಂತ ಒಂದಂಶದಿಂದ ಕೆಲವು ಕಾಲ ಭೂಲೋಕದಲ್ಲಿ ಇರೋರು ಉಂಟು ಉದಾಹರಣೆಗೆ ಬೃಂದಾವನದಲ್ಲಿ ರಾಯರು ವಾದಿರಾಜರು ಕಂಬದಲ್ಲಿ ಜಗನ್ನಾಥದಾಸರು ಈ ರೀತಿಯೆಲ್ಲ ಇರೋದನ್ನು ನೋಡ್ತೀವಲ್ಲ ಅವರೆಲ್ಲರೂ ಕೂಡ ದೇವತೆಗಳೇ ಒಂದು ಭೂಲೋಕದಲ್ಲಿ ಅವತಾರ ಕಾಲ ಸಮಾಪ್ತಿ ಆದರೂ ಕೂಡ ಭಕ್ತ ಜನರನ್ನು ಅನುಗ್ರಹ ಮಾಡಲಿಕ್ಕಾಗಿ ಇರ್ತಕ್ಕಂಥವ್ರು ಅದೇ ರೀತಿಯಾಗಿ ತತ್ವಾಭಿಮಾನಿಗಳಾಗಿರ್ತಕ್ಕಂಥ ದೇವತೆಗಳು ಕೂಡ ಮನುಷ್ಯರ ದೇಹದಲ್ಲಿ ಆಯಾ ತತ್ವಗಳನ್ನು ನಿಯಮನ ಮಾಡಲಿಕ್ಕೆ ಇರ್ತಾರೆ ಉದಾಹರಣೆಗೆ ಸೂರ್ಯ ಚಂದ್ರ ಅಗ್ನಿ ಮೊದಲಾಗಿರ್ತಕ್ಕಂಥವರು ಅದೇ ರೀತಿಯಾಗಿ ಕಲೆ ಮೊದಲಾಗಿರ್ತಕ್ಕಂಥ ದೈತ್ಯರು ಕೂಡ ಸಾಂಶರು ಅದೇ ಮನುಷ್ಯರಿಂದ ಹಿಡಿದು ದೃಢ ಜೀವರ ಪರ್ಯಂತ ಇರತಕ್ಕಂಥ ಉಳಿದ ಜೀವರೆಲ್ಲರೂ ಕೂಡ ನಿರಂಶರು ಅಲ್ಲಿಗೆ ಸಾಂಶ್ಯರು ಅಂದರೆ ಏಕಕಾಲದಲ್ಲಿ ಅನೇಕ ಕಡೆ ಇರಬಲ್ಲ ಸಾಮರ್ಥ್ಯ ನಿರಂಶರು ಅಂದರೆ ಏಕಕಾಲದಲ್ಲಿ ಏಕಸ್ಥಾನದಲ್ಲಿ ಮಾತ್ರ ಇರುವಂಥ ಸಾಮರ್ಥ್ಯ ಮನುಷ್ಯರೆಲ್ಲ ನಿರಂಶರು ಅವರಿಗೆ ಸಾಂಶತ್ವ ಅನ್ನೋದಿಲ್ಲ ಏಕಕಾಲದಲ್ಲಿ ಅನೇಕ ಕಡೆ ಇರಬಲ್ಲ ಸಾಮರ್ಥ್ಯ ಇಲ್ಲ ಮನುಷ್ಯರಾಗಿದ್ದರೆ ಎಲ್ಲಿ ಇರ್ತಾರೋ ಅಲ್ಲಿ ಮಾತ್ರ ಇರತಕ್ಕಂಥದ್ದು ಆದರೆ ನಿರಂಶರು ಕೂಡ ಪುಣ್ಯದಿಂದ ಬರ್ತಕ್ಕಂಥ ಸತ್ಫಲಗಳನ್ನು ಭೋಗ ಮಾಡುವಂಥ ಸಂದರ್ಭದಲ್ಲಿ ಸಾಂಶತ್ವ ಕೆಲವು ಕಾಲ ಮಾತ್ರ ಪಡೆಯುವಂತೆ ಇದೆ ಅಂತ ಉಲ್ಲೇಖವನ್ನು ವಾಯುಪುರಾಣ ವಾಮನ ಪುರಾಣದಲ್ಲಿ ಮಾಡ್ತಾರೆ ನಿರಂಶಾಂನಾಂಚ ಜೀವನ ಕ್ವಚಿತ್ ಸಾಂಶತ್ವೀಕ್ಷತೆ ಲೋಕಾಂತಕೇಶು ಸಾಂಶತ್ವ ಸುಖಾದವ ಭವಿಷ್ಯತಿ ಆದರೆ ಭೂಲೋಕದಲ್ಲಿ ಇರುವಂಥ ಸಂದರ್ಭದಲ್ಲಿ ಸಾಂಶತ್ವ ಅನ್ನೋದಿಲ್ಲ ಹೀಗಿದ್ರೂ ಕೂಡ ಪರಮಾತ್ಮ ಇಂತಹ ನಿರಂಶರನ್ನ ಸ್ವಪ್ನದಲ್ಲಿ ಸಾಂಶರನ್ನಾಗಿ ಮಾಡತಾರೆ ಅನುವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ ಅನಂಶಸ್ಯಾಪಿ ಜೀವಸ ವಿಭಾಗಂ ಬಹುಧಾ ಹರಿಹಿ ಕೃತ್ ಭೋಗ್ರದೈವ ಪುನಃ ನಾವು ಜಾಗೃತಾವಸ್ಥೆಯಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಮತ್ತು ಸುಷುಪ್ತಿ ಅವಸ್ಥೆಯಲ್ಲಿರೋ ಸಂದರ್ಭದಲ್ಲಿ ನಿರಂಶ ಜೀವರನ್ನು ಮನುಷ್ಯರಿಂದ ಹಿಡಿದು ತೃಣಜೀವರ ಪರಿಯಂತ ಇರತಕ್ಕಂಥವರನ್ನು ಅವರ ಸ್ವರೂಪ ದೇಹವನ್ನು ಭಗವಂತ ವಿಭಾಗ ಮಾಡಿ ಅವರವರ ಯೋಗ್ಯತಾನುಸಾರ ಭೋಗವನ್ನು ಅನುಭವಕ್ಕೆ ತಂದುಕೊಡ್ತಾನೆ ಸ್ವಪ್ನದಲ್ಲಿ ಆಯಾ ಪ್ರಾಣಿಗಳ ಸ್ಥೂಲ ದೇಹವನ್ನು ಸೃಷ್ಟಿ ಮಾಡಿ ತೋರಿಸ್ತಾನೆ ಸ್ವಪ್ನ ಮುಗಿದಾಗ ಮತ್ತೆ ಅವುಗಳನ್ನು ಮತ್ತೆ ಮೂಲರೂಪಕ್ಕೆ ಹೋಗಿ ಸೇರಿಸ್ತಾನೆ ಅದಕ್ಕೆ ದುಷ್ಟಾಂತವನ್ನು ದಾಸರು ಕೊಡ್ತಾರೆ ಸಾಗರವ ನದಿ ಕೂಡುವಂತೆ ಸಮುದ್ರದಿಂದ ನೀರು ಸೂರ್ಯನ ಕಿರಣದ ಮೂಲಕ ಆವಿಯಾಗುತ್ತೆ ಇವಪರೇಷನ್ ಮೇಲಕ್ಕೆ ಹೋಗಿ ಮೋಡದಲ್ಲಿ ಸೇರು ಮತ್ತೆ ಮತ್ತೆ ಮಳೆ ರೂಪದಿಂದ ಭೂಮಿಗೆ ಬಂದು ಸೇರುತ್ತೆ ನದಿಯಾಗಿ ಹರಿದು ಮತ್ತೆ ಹೋಗಿ ಸಮುದ್ರವನ್ನು ಸೇರುತ್ತೆ ಹಾಗೆ ಜೀವರ ಅಂಶಗಳೆಲ್ಲ ಎಲ್ಲಿಂದ ಬಂದವೋ ಅಲ್ಲಿಗೆ ಹೋಗಿ ಸೇರಿಕೊಳ್ಳುವಂತೆ ಭಗವಂತ ವ್ಯವಸ್ಥೆ ಮಾಡ್ತಾನೆ ಇದು ಭಗವಂತನ ಅಚಿಂತ್ಯದ್ಭುತವಾಗಿರ್ತಕ್ಕಂಥ ಮಹಿಮೆ ಇದು ಭಗವಂತನ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವದ ಚಿಂತನೆ ಸ್ವಪ್ನದಲ್ಲಿ ನಾವು ಕಾಣ್ತಕ್ಕಂಥ ವ್ಯಕ್ತಿಗಳು ಪ್ರಾಣಿಗಳು ಎಲ್ಲವೂ ಕೂಡ ಪರಮಾತ್ಮನಿಂದ ಆ ಕಾಲಕ್ಕೆ ಪ್ರಯೋಜನಕ್ಕಾಗಿ ಸೃಷ್ಟಿ ಮಾಡಿರ್ತಾನೆ ಜೀವರ ಮೇಲೆ ಅನುಗ್ರಹದಿಂದ ಆ ಜೀವಿ ಸುಜೀವಿ ಶುಭ ಸ್ವಪ್ನಗಳನ್ನು ತೋರಿಸ್ತಾನೆ ಆ ಜೀವಿ ದುಷ್ಟಜೀವಿ ಆಗಿದ್ದರೆ ಅಶುಭವಾಗಿರ್ತಕ್ಕಂಥ ಸ್ವಪ್ನವನ್ನು ತೋರಿಸ್ತಾನೆ ಸ್ವಪ್ನ ಮುಗಿದ ನಂತರದಲ್ಲಿ ಅದು ಮುಗಿದು ಹೋಗುತ್ತೆ ಅನಾದಿ ಮನೋಗತಾನ್ ಸಂಸ್ಕಾರಾನಂತ ಅಂತ ಹೇಳ್ದಂಗೆ ಹಿಂದೆ ನೋಡಿದ್ದು ಕೇಳಿದ್ದು ವಿಷಯಗಳನ್ನೇ ಸ್ವಪ್ನದಲ್ಲಿ ಭಗವಂತ ತೋರಿಸ್ತಾನೆ ಅದು ಹಿಂದಿನ ಜನ್ಮದ್ದೇ ಆಗಿರಬೇಕು ಅಂತಿಲ್ಲ ಯಾವುದೋ ಜನ್ಮದ್ದು ಆಗಿರ್ಬೋದು ಮನಸ್ಸಿನ ವ್ಯಾಪಾರ ಒಂದರಿಂದನೇ ಹತ್ತು ಇಂದ್ರಿಯಗಳಂದರೆ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯಗಳಲ್ಲೂ ಕೂಡ ಕ್ರಿಯೆ ಅನ್ನೋದು ನಡೆಯುತ್ತೆ ಅವನು ಸ್ವಪ್ನಾವಸ್ಥೆಯಲ್ಲಿ ಇರ್ತಾನೆ ಮಲಗದಲ್ಲೇ ಮಲಗಿರ್ತಾನೆ ಆದರೆ ಕನಸಿನಲ್ಲೇ ಓಡಾಡ್ತಾನೆ ಮಾತಾಡ್ತಾನೆ ಪ್ರವಚನ ಮಾಡ್ತಾನೆ ವಾಹನವನ್ನು ಚಲಾಯಿಸ್ತಾನೆ ಹೀಗೇನೇನೋ ಕಾರ್ಯಗಳನ್ನು ಮಾಡ್ತಾನೆ ಸ್ವಪ್ನದಲ್ಲಿ ಬಾಹ್ಯ ಇಂದ್ರಿಯಗಳೆಲ್ಲವೂ ಕೂಡ ವಿಶ್ರಾಂತಿಯನ್ನು ಹೊಂದಿರತ್ತೆ ಉಪರಮ ಹೊಂದಿರುತ್ತೆ ಮನಸ್ಸು ಮಾತ್ರ ಜಾಗೃತವಾಗಿರುತ್ತೆ ಅರ್ಥ ರುದ್ರದೇವರ ತನಕ ಚೈತನ್ಯದಿಂದ ಇರ್ತಾರೆ ಉಮಾರದ್ರ ದೇವರ ನಂತರದ ಎಲ್ಲ ದೇವತೆಗಳು ಕೂಡ ಉಪರಮವನ್ನು ಇರ್ತಾರೆ ಅದೇ ಸ್ವಪ್ನಾವಸ್ಥೆ ವಿಶ್ವನಾಮಕ ಪರಮಾತ್ಮ ಜಾಗೃತಾವಸ್ಥ ಪ್ರೇರಕ ಬಲ ಅಕ್ಷಿಸ್ತನಾಗಿ ಇರ್ತಾನೆ ಜಿಯವರನ್ನು ನಿಯಮನ ಮಾಡ್ತಾನೆ ಸ್ವಪ್ನಾವಸ್ಥೆಯಲ್ಲಿ ತೈಜಸ್ವರೂಪಿ ಪರಮಾತ್ಮ ಕಂಠಸ್ಥಾನ ಆಗಿ ಇದ್ದು ಸ್ವಪ್ನವನ್ನು ತೋರಿಸ್ತಾನೆ ಸುಶುಪ್ತಿಯ ಅವಸ್ಥೆಯಲ್ಲಿ ಪ್ರಾಜ್ಞಾನಾಮಕ ಪರಮಾತ್ಮ ಹೃದಯ ಸ್ಥಾನನಾಗಿದ್ದು ಅಲ್ಲಿ ಜೀವರಿಗೆ ಸುಶುಪ್ತಿಯನ್ನು ವಿಶ್ರಾಂತಿಯನ್ನು ಕೊಡ್ತಾನೆ ಜೀವರ ಸ್ವರೂಪ ದೇಹ ಅನ್ನೋದು ನಾಶರಹಿತವಾಗಿರ್ತಕ್ಕಂಥದ್ದು ಅಚ್ಛೈದ್ಯ ಅಭೇದ್ಯ ಆದರೂ ಕೂಡ ಭಗವಂತ ತನ್ನ ಅಚಿಂತ್ಯ ಶಕ್ತಿಯಿಂದ ಅದನ್ನು ವಿಭಾಗ ಮಾಡಿ ತೋರಿಸ್ತಾನೆ ವಿಭಾಗಗಿಸಿ ನಿರಂಶ ಜೀವರ ಚಿಚ್ಚರಿರವನು ಅಂತ ಮತ್ತೆ ಪುನಃ ಕೂಡಿಸ್ತಾನೆ ಹೇಗೆ ಅಂದರೆ ಸಾಗರವ ನದಿ ಕೂಡುವಂತೆ ಅತ್ಯಂತ ಮಗಟಿತಂ ಘಟಯತೆ ಅಂತ ಶ್ರೀಮನ್ ನ್ಯಾಯಸೂರೆಯಲ್ಲಿ ತಿಳಿಸ್ತಾರೆ ಹಾಗೆ ಭಗವಂತ ಜೀವರ ಸ್ವರೂಪದೇಹವನ್ನು ವಿಭಾಗ ಮಾಡಿ ತನ್ನ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ಮತ್ತು ಸಾಗರ ವರದಿ ಕೂಡುವಂತೆ ಅಂತ ಮತ್ತೆ ಅದನ್ನೆಲ್ಲ ತೋರ್ ಪರಮಾತ್ಮ ವಿಯೋಗರಹಿತನು ಈ ಮೂರು ಅವಸ್ಥೆಗಳಲ್ಲೂ ಕೂಡ ಜೀವರಿಂದ ಪರಮಾತ್ಮನಿಗೆ ಎಂದಿಗೂ ವಿಯೋಗ ಅನ್ನೋದಿಲ್ಲೇ ಇಲ್ಲ ಇಲ್ಲಿ ಜೀವನ ಸ್ವರೂಪದೇಹ ಅನ್ನೋದೇ ಒಂದು ಸಮುದ್ರ ಇದ್ದಂಗೆ ಅಲ್ಲಿ ಆ ಜೀವನ ಚಿನ್ಮಯವಾಗಿರ್ತಕ್ಕಂಥ ಪ್ರಕಾಶ ಅನ್ನೋದೇ ನೀರು ವಿಶ್ವರೂಪಿ ಪರಮಾತ್ಮ ವಿಶ್ವನಾಮಕನಾಗಿರ್ತಕ್ಕಂಥವನು ಅವನೇ ಮೇಘ ನದಿಗಳು ಸುಖ ದುಃಖಗಳೇ ಮಳೆ ಸಮುದ್ರದ ನೀರು ಮತ್ತೆ ಬಂದು ಸಮುದ್ರವನ್ನೇ ಸೇರ್ತಾ ಇದೆ ಅದನ್ನು ವಾಯುದೇವರು ಮಾಡ್ತಕ್ಕಂಥ ಕೆಲಸ ಮೇಗೆ ಕೃತ್ವ ಪ್ರವರ್ಷತಿ ವಾಯುದೇವರ ಕೃತಜ್ಞಾತ್ವ ಅದನ್ನು ಬೇರೆ ಬೇರೆ ಯಾವ ನದಿ ಪಾತ್ರದ ನೀರು ಯಾವ ನದಿಗೆ ಹೋಗಿ ಸೇರಬೇಕೋ ಅದನ್ನು ಸುವ್ಯವಸ್ಥಿತವಾಗಿ ಯೋಚನೆ ಮಾಡ್ತಕ್ಕಂಥವ್ರು ವಾಯುದೇವರು ಆ ನದ್ಯಭಿಮಾನಿ ದೇವತೆಗಳಿಗೂ ಕೂಡ ತಾವು ಯಾವ ನದಿ ಪಾತ್ರದ ನೀರು ಅಂತ ಗೊತ್ತಿಲ್ಲ ಗಂಗೆಯನ್ನು ಗಂಗೆಗೆ ತುಂಗೆ ತುಂಗೆಯನ್ನು ತುಂಗೆ ಸೇರಿಸುವಂತಹ ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥವ್ರು ವಾಯುದೇವರು ಅದನ್ನು ಷಡ್ ಪ್ರಶ್ನೆ ಉಪನಿಷತ್ ಭಾಷದಲ್ಲಿ ತಿಳಿಸ್ತಾರೆ ಸ್ವಕೀಯ ಮುದಕಂ ನದ್ಯ ಸಮುದ್ರೇ ನೈವಜಾನತೆ ವಾಯುಸ್ರೋತೃಜ್ಞಾತ್ವ ಮೇಘೆ ಕೃತ್ವ ಪ್ರವರ್ಷತಿ ವಾಯುದೇವರು ಸಮುದ್ರದಲ್ಲಿರ್ತಕ್ಕಂಥ ನದಿಗಳ ನೀರನ್ನು ಸೂರ್ಯಕಿರಣದ ಮೂಲಕ ಐವಾಪರೇಷನ್ ಆವಿಯನ್ನು ಮಾಡಿ ಅದನ್ನು ತಗೊಂಡು ಹೋಗಿ ಮೋಡದಲ್ಲಿ ಸೇರಿಸಿ ಮತ್ತೆ ಮಳೆಯ ಮೂಲಕ ಭೂಲೋಕಕ್ಕೆ ಸೇರಿಸ್ತಾರೆ ಅದೇ ರೀತಿಯಾಗಿ ಭಗವಂತನು ಕೂಡ ಆ ವಿಭಾಗ ಮಾಡಿರ್ತಕ್ಕಂಥ ಚಿಚ್ಚರೀರವನ್ನು ಆ ಶರೀರದ ಭಾಗಗಳನ್ನು ಮತ್ತೆ ಆಯಾ ಭಾಗವನ್ನು ಆಯಾ ಇಂದ್ರಿಯಗಳ ಚೈತನ್ಯವನ್ನ ಅಲ್ಲಿಯೇ ಸೇರಿಸ್ತಾನೆ ಇದು ಭಗವಂತನ ಅಚಿಂತ್ಯ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಆ ಹೃದಯ ಗುಹೆಯಲ್ಲಿ ಇರ್ತಕ್ಕಂಥ ಭಗವಂತ ಜೀವರ ಜೊತೆಗೇ ಇರ್ತಾನೆ ವಿಯೋಗರಹಿತ ಇಂದ್ರಿಯಗಳಲ್ಲಿ ಅವುಗಳ ಅಭಿಮಾನಿ ದೇವತೆಗಳಲ್ಲಿ ದೈತ್ಯರಲ್ಲಿ ಕೂಡ ಭಗವಂತ ಅಂತರ್ಯಾಮಿಯಾಗಿ ಇರ್ತಾನೆ ಸುಶುಪ್ತಿಯವಸ್ಥೆಯಲ್ಲಿ ಹೃದಯದಲ್ಲಿರ್ತಕ್ಕಂಥ ಭಗವಂತನ ಜೊತೆಗೆ ಐಕ್ಯನಾಗ್ತಾನೆ ಆಗ ಜೀವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬಾಹ್ಯಜ್ಞಾನಾದಿಗಳು ಇರೋದಿಲ್ಲ ಹೃದಯಸ್ಥ ಭಗವಂತನ ವಿಯೋಗ ಅನ್ನೋದು ಜೀವನಿಗೆ ಯಾವಾಗಲೂ ಇಲ್ಲ ಸ್ವರೂಪದೇಹದಲ್ಲಿಯೂ ಇರ್ತಾನೆ ಆದ್ದರಿಂದ ವಿಯೋಗರಹಿತ ಈ ಸ್ವಪ್ನಗಳು ಸತ್ಕರ್ಮಸೂಚನೆಯೂ ಆಗ್ತವೆ ದುಷ್ಕರ್ಮಸೂಚನೆಯೂ ಆಗ್ತವೆ ಆಯ ಜೀವರ ಸ್ವರುಪಯೋಗ್ಯತೆಯಂತೆ ಆಗ್ತಕ್ಕಂಥದ್ದು ಇದು ಭಗವಂತನೇ ಮಾಡ್ತಕ್ಕಂಥದ್ದು ಪ್ರಕಾಶಂ ಚಿತ್ತೇಹಂ ಜೀವಾಂಚರಂಶಿಂ ಚಿತ್ವಾ ಚಿತ್ ಬಹಿರ್ನೀವ್ ಸ್ವಪ್ನ ಭೋಗಾಂಶ್ಚಾವಯನ್ ಪುನಃ ಸಂಯೋಜಯತ್ಯಂತಶಕ್ತಿವಾನ್ ನಿರಂಶ ಜೀವನ ಪ್ರಕಾಶ ರೂಪವಾಗಿರ್ತಕ್ಕಂಥ ಸ್ವರೂಪ ದೇಹವನ್ನು ಬಹು ವಿಭಾಗ ಮಾಡ್ತಾನೆ ಹೊರಗೆ ತಂದು ಸ್ವಪ್ನವನ್ನು ತೋರಿಸ್ತಾನೆ ಪುನಃ ಆ ಭಾಗಗಳನ್ನೆಲ್ಲ ಒಟ್ಟಿಗೆ ಸೇರಿಸ್ತಾನೆ ಇದು ಅನಂತ ಶಕ್ತಿಮಾನ ಆಗಿರ್ತಕ್ಕಂಥ ಪರಮಾತ್ಮನ ಲೀಲೆ ಚಿತ್ವ ಚಿತ್ವ ಅಂದರೆ ಅನೇಕ ಭಾಗಗಳನ್ನಾಗಿ ಮಾಡ್ತಾನೆ ಸ್ವಪ್ನಾವಸ್ಥೆಯಲ್ಲಿ ಬಾಹ್ಯದ ಇಂದ್ರಿಯಗಳಿಗೆಲ್ಲ ವಿಶ್ರಾಂತಿ ಉಪರಮ ಇದ್ರೂ ಮನಸ್ಸು ಮಾತ್ರ ಸಕ್ರಿಯವಾಗಿ ಇರುತ್ತೆ ಅದರಲ್ಲಿ ಚೇತನ ಮನಸ್ಸಿನ ಪ್ರಕಾಶ ಅನ್ನೋದು ತುಂಬಿರುತ್ತೆ ಎಲ್ಲ ಇಂದ್ರಿಯಗಳ ಪ್ರಕಾಶವೂ ಕೂಡ ಹೀಗಿರುತ್ತೆ ಹಾಗಾಗಿ ಮನಸ್ಸು ಒಂದೇ ಕನಸಲ್ಲಿ ನೋಡೋದು ಕೇಳೋದು ಮಾತಾಡೋದು ಎಲ್ಲವೂ ಕೂಡ ಮಾಡ್ತಕ್ಕಂಥದ್ದು ಆ ತೈಜ ಸ್ವರೂಪಿ ಪರಮಾತ್ಮ ಮನಸ್ಸಿನಲ್ಲಿರ್ತಕ್ಕಂಥ ಚೇತನನ ಪ್ರಕಾಶವನ್ನು ತಿಳ್ಕೊಂಬಂದು ಹೃದಯದಲ್ಲಿರ್ತಕ್ಕಂಥ ಪ್ರಾಜ್ಞರೂಪಿ ಪರಮಾತ್ಮನ ಬಳಿ ಇರ್ತಕ್ಕಂಥ ಜೀವನ ಸ್ವರೂಪ ಶರೀರದಲ್ಲಿ ಸೇರಿಸ್ತಾನೆ ಆ ತೈಜ ಸ್ವರೂಪಿ ಪ್ರಾಜ್ಞನಲ್ಲಿ ಸೇರಿ ತಾನೂ ಒಂದಾಗ್ತಾನೆ ಆಗ ಪ್ರಾಜ್ಞರೂಪಿ ಪರಮಾತ್ಮ ಜೀವನ ನಗಟ್ಟಿಯಾಗಿ ಆಲಿಂಗನ ಮಾಡಿಕೊಂಡು ಸ್ವರೂಪಭೂತವಾಗಿರ್ತಕ್ಕಂಥ ಅವನ ಆನಂದದಲ್ಲಿ ಒಂದು ಅಲ್ಪವಾಗಿರ್ತಕ್ಕಂಥ ಅಂಶವನ ಅಭಿವ್ಯಕ್ತಿ ಮಾಡಿ ಸುಖ ನಿದ್ರೆಯನ್ನು ಆ ನಿದ್ರೆ ಮೋಕ್ಷ ಆನಂದದ ಭೋಗವನ್ನು ಜೀವ ಉಣಿಸ್ತಾನೆ ಈ ರೀತಿಯಾಗಿ ಭಗವಂತ ಮಾಡ್ತಕ್ಕಂಥದ್ದು ಜಾಗೃತಾವಸ್ಥೆಯಲ್ಲಿ ಭೋಗ ಹೇಗೆ ಕೊಡ್ತಾನೆ ಅಂದರೆ ಅಲ್ಲಿ ಬಲ ವಿಶ್ವರೂಪಿ ಪರಮಾತ್ಮ ಇರ್ತಾನೆ ಬಾಹ್ಯ ಶರೀರದ ಬಲಗಣ್ಣಿನಲ್ಲಿದ್ದು ಹೃದಯದಲ್ಲಿರ್ತಕ್ಕಂಥ ಜೀವನ ಚಿನ್ಮಯ ಶರೀರದ ಪ್ರಕಾಶವನ್ನ ಸಳಕೊಂಡು ಹೊರಗೆ ತಂದು ಶರೀರ ಇಂದ್ರಿಯ ಮನಸ್ಸುಗಳಲ್ಲಿ ವ್ಯವಸ್ಥಿತವಾಗಿ ವ್ಯಾಪಕ ಆಗೋಂಗೆ ಮಾಡ್ತಾನೆ ಜಡ ನಾಲಿಗೆಯಲ್ಲಿ ಚಿನ್ಮಯ ಉಂಟು ಮಾಡ್ತಾನೆ ಜಡಭೂತವಾಗಿರ್ತಕ್ಕಂಥ ಕೈಕಾಲುಗಳಲ್ಲಿ ಚಿನ್ಮಯವಾಗಿರ್ತಕ್ಕಂಥ ಕೈಕಾಲುಗಳ ಪ್ರವೇಶವನ್ನು ತುಂಬಿಸ್ತಾನೆ ಹೀಗೆ ಮಾಡಿ ಆಯಾ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಂದ ಆ ಜ್ಞಾನ ಕರ್ಮಗಳನ್ನು ಮತ್ತು ಕರ್ಮೇಂದ್ರಿಯಗಳಿಂದ ಬೇರೆ ಬೇರೆ ಕರ್ಮಗಳನ್ನು ಮಾಡಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಸುಖ ದುಃಖಗಳನ್ನು ಆ ಜೀವನ ಸ್ವರೂಪಯೋಗ್ಯತೆಯಂತೆ ಉಣಿಸ್ತಾನೆ ಚಿನ್ಮಯ ಪ್ರಕಾಶ ಇಲ್ಲದೇ ಇದ್ದರೆ ಈ ಜಡ ಇಂದ್ರಿಯಗಳೆಲ್ಲ ಸ್ತಬ್ಧವಾಗಿ ಹೋಗ್ತಾವೆ ಕಾರ್ಯವನ್ನು ಮಾಡುವುದು ಸಾಧ್ಯ ಇಲ್ಲ ಅದಕ್ಕೆ ದುಷ್ಟಾಂತ ಕೊಡಬೇಕು ಅಂತಾದರೆ ಕರಿಯಾಗಿರ್ತಕ್ಕಂಥ ಇದ್ದಲಿದೆ ಅದಕ್ಕೆ ಚೈತನ್ಯವೂ ಇಲ್ಲ ಪ್ರಕಾಶವೂ ಇಲ್ಲ ಅಲ್ಲಿ ಅಗ್ನಿಯ ಪ್ರವೇಶ ಆಯಿತು ಅಂತಾದಾಗ ಅದಕ್ಕೆ ಸುಂದರವಾದ ರೂಪವೂ ಬಂತು ದಹನತ್ವ ಪಾಚಕತ್ವ ಶೋಷಕತ್ವ ಪ್ರಕಾಶತ್ವ ಇತ್ಯಾದಿ ಎಲ್ಲ ಗುಣಧರ್ಮಗಳ ಅಭಿವ್ಯಕ್ತಿ ದಾಯಿತು. ಹೀಗೆ ಭಗವಂತ ಮಾಡ್ತಾನೆ ಅದೇ ಪರಮಾತ್ಮ ಸ್ವಪ್ನಾವಸ್ಥೆಯಲ್ಲಿ ವಿಶ್ವಮೂರ್ತಿ ಪರಮಾತ್ಮ ಶರೀರದಲ್ಲಿ ಇರ್ತಕ್ಕಂಥ ಎಲ್ಲ ಹರಡಿರ್ತಕ್ಕಂಥ ಪ್ರಕಾಶಗಳನ್ನೆಲ್ಲ ತಗೊಂಡು ಮನಸ್ಸಿನಲ್ಲಿ ಇರಿಸಿ ಕಂಠದಲ್ಲಿರ್ತಕ್ಕಂಥ ತೈಜಸ ಮೂರ್ತಿ ಜೊತೆಗೆ ಅವನ ವಶಕ್ಕೆ ಕೊಟ್ಟು ತಾನು ಸೇರಿ ಒಂದಾಗ್ತಾನೆ ಅದಕ್ಕೆ ದೃಷ್ಟಾಂತ ಅಂದರೆ ಎರಡು ದೀಪಗಳು ಸೇರಿ ಒಂದಾದರೆ ಹೇಗೋ ಆ ರೀತಿಯಾಗಿ ಆಗ್ತಕ್ಕಂಥದ್ದು ಆ ತೈಜಸ್ವರೂಪಿ ಪರಮಾತ್ಮ ಮನಸ್ಸಿನಲ್ಲಿ ಅನಾದಿ ಕಾಲದಿಂದ ಬಂದು ಸೇರಿರ್ತಕ್ಕಂಥ ಕೇಳಿದ್ದು ಆ ಎಲ್ಲ ದೃಶ್ಯಗಳ ನಾನಾ ಬಗೆಯಾಗಿರ್ತಕ್ಕಂಥ ಸಂಸ್ಕಾರ ಅನಾದಿ ಮನೋಗತ ಅನ್ ಗಜ ತುರಗ ಮೊದಲಾಗಿರ್ತಕ್ಕಂಥ ನಾನಾ ಪದಾರ್ಥಗಳನ್ನು ಪ್ರಾಣಿಗಳನ್ನು ಆ ಕಾಲದಲ್ಲಿ ಸೃಷ್ಟಿ ಮಾಡ್ತಾನೆ ಅದನ್ನ ಆ ಜೀವನಿಗೆ ಸ್ವಪ್ನಾವಸ್ಥೆಯಲ್ಲಿ ತೋರಿಸ್ತಾನೆ ತಕ್ಷಣದಲ್ಲಿ ಲಯ ಮಾಡ್ತಾನೆ ಅಥವಾ ನಾಶ ಮಾಡ್ತಾನೆ ವಾಸನಾಮಯ ಪದಾರ್ಥಗಳ ಸೃಷ್ಟಿ ತತ್ಕಾಲದಲ್ಲಿ ಆಗತ್ತೆ ತತ್ಕಾಲದಲ್ಲಿ ಆ ಪದಾರ್ಥಗಳ ನಾಶವೂ ಕೂಡ ಆಗತ್ತೆ ಆದರೆ ಲೋಕದಲ್ಲಿ ಪದಾರ್ಥಗಳ ನಾಶ ಆದಾಗ ಏನು ಶೇಷ ಅಥವಾ ಅವಶೇಷವನ್ನು ಸ್ವಪ್ನದ ಪದಾರ್ಥಗಳ ನಾಶ ಆದಾಗ ಆ ರೀತಿಯಾಗಿರ್ತಕ್ಕಂಥ ಅವಶೇಷವನ್ನು ನೋಡೋದು ಸಾಧ್ಯ ಇಲ್ಲ ಆಯಾ ಜೀವನ ಸ್ವರೂಪಯೋಗ್ಯತೆಯಂತೆ ಶುಭವಾಗಿರ್ತಕ್ಕಂಥ ಒಳ್ಳೆ ಕನಸನ್ನು ತೋರಿಸ್ತಾನೆ ಅವನ ಯೋಗ್ಯತೆ ಕೆಟ್ಟದಿತ್ತು ಅಂದರೆ ಕೆಟ್ಟ ಕನಸನ್ನು ತೋರಿಸ್ತಾನೆ ಆದರೆ ಕನಸಿನಲ್ಲಿ ಕಾಣ್ತಕ್ಕಂಥ ವಸ್ತುಗಳೆಲ್ಲವೂ ಕೂಡ ಸತ್ಯವೇ ಆದರೆ ಅದು ಬಾಹ್ಯ ವಸ್ತು ಅಲ್ಲ ಮನಸ್ಸಿನಲ್ಲೇ ಅನೇಕ ಕಾಲದಿಂದ ಅನಾದಿ ಕಾಲದಿಂದ ಹುದುಗಿರ್ತಕ್ಕಂಥ ಸಂಸ್ಕಾರದ ಮೂರ್ತ ಸ್ವರೂಪ ಅದು ಅದಕ್ಕೆ ವಾಸನಾಮಯ ಅಂತ ಕೈಗಂಥದ್ದು ಆ ವಾಸನಾಮಯ ಪದಾರ್ಥಗಳ ಸೃಷ್ಟಿ ತತ್ಕಾಲದಲ್ಲಿ ಆಗ್ತದೆ ಸ್ವಪ್ನ ಮುಗಿದ ನಂತರದಲ್ಲಿ ಮತ್ತೆ ತತ್ಕಾಲದಲ್ಲಿ ನಾಶವೂ ಕೂಡ ಆಗ್ತಾಯಿದೆ ವಾಸನಾರೂಪಕ ಪ್ರಾಯಸ್ತು ಅಂತರೇವ ಪ್ರದರ್ಶಯ ಸ್ವಪ್ನದಲ್ಲಿ ಪ್ರಾಯ ಒಳಗೆ ವಾಸನಾಮಯ ಪದಾರ್ಥವನ್ನೇ ತೋರಿಸ್ತಾನೆ ಪ್ರಾಯ ಅನ್ನೋ ಪದವನ್ನು ಹೇಳಿರೋದರಿಂದ ಬೃಹದಾರಣ್ಯಕ್ಕೆ ಉಪನಿಷ್ ಭಾಷ್ಯದಲ್ಲಿ ಕೆಲವು ಸಲ ಶರೀರದಿಂದ ಹೊರಗೆ ಕರ್ಕೊಂಡು ಹೋಗಿ ವಾಸನಾಮಯ ಅಲ್ಲದೇ ಇರತಕ್ಕಂಥ ಪದಾರ್ಥವನ್ನು ಭಗವಂತ ತೋರಿಸುವಂಥ ಸಂದರ್ಭ ಇರುತ್ತೆ ಮಹಾಭಾರತದ ಒಂದು ದುಷ್ಟಾಂತವನ್ನು ತಿಳಿಸ್ತಾರೆ ಕೆಲವರು ಕನಸಿನಲ್ಲಿ ಎದ್ದು ಓಡಾಡುವಂಥದ್ದು ವಾಹನವನ್ನು ಚಲಿಸುವಂಥದ್ದು ಹೇಗೆ ಮಾಡ್ತಾರೋ ಅದೇ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನು ಸ್ವಪ್ನದಲ್ಲಿ ಕೈಲಾಸಕ್ಕೆ ಕರ್ಕೊಂಡು ಹೋಗಿ ರುದ್ರದೇವರಿಂದ ಪಾಶುಪತಾಸ್ತ್ರವನ್ನು ಉಪದೇಶ ಕೊಡಿಸಿದ ಇಲ್ಲಿ ಅರ್ಜುನ ಸ್ವಪ್ನದಲ್ಲಿ ಕಂಡಿರ್ತಕ್ಕಂಥ ರುದ್ರದೇವರು ಕೈಲಾಸ ಅವರಿಂದ ಪಡ್ಕೊಂಡಿರ್ತಕ್ಕಂಥ ಪಾಶುಪಥಾಸ್ತ್ರದ ಮಂತ್ರೋಪದೇಶ ಎಲ್ಲವೂ ಕೂಡ ವಾಸನಾಮಯವಾಗಿರ್ತಕ್ಕಂಥ ಅಂತರ ಪದಾರ್ಥಗಳಲ್ಲ ಎಲ್ಲವೂ ಕೂಡ ಬಾಹ್ಯ ಪದಾರ್ಥಗಳೇ ಆದ್ದರಿಂದ ಪಾ ಪ್ರಾಯ ಅನ್ನೋ ಶಬ್ದದಿಂದ ಶರೀರದಿಂದ ಹೊರಗೆ ವಾಸನಾಮಯ ಅಲ್ಲದೇ ಇರತಕ್ಕಂಥ ಬಾಹ್ಯ ಪದಾರ್ಥವನ್ನು ಕೂಡ ಭಗವಂತ ತೋರಿಸುವಂಥ ಸಂದರ್ಭ ಇರುತ್ತೆ ಅಂತ ವಿಜಯದಾಸರ ಚರಿತ್ರೆಯಲ್ಲೂ ಕೇಳ್ತೀವಿ ಪುರಂದರದಾಸರ ರೂಪದಲ್ಲಿ ಭಗವಂತನೇ ಬಂದು ವ್ಯಾಸಕಾಶಿಗೆ ಕರ್ಕೊಂಡೋಗಿ ವಿಜಯ ಅನ್ನೋ ಬಿಜಾಕ್ಷರ ಮಂತ್ರವನ್ನು ಉಪದೇಶ ಮಾಡಿದ್ದು ಇತ್ಯಾದಿ ಎಲ್ಲ ಕೇಳ್ತೇವೆ ಅದೇ ರೀತಿಯಾಗಿ ಸಾಧಾರಣವಾಗಿ ಕಾಣ್ತಕ್ಕಂಥ ಸ್ವಪ್ನಗಳಲ್ಲೂ ಕೂಡ ಎಲ್ಲವೂ ವಾಸನಾಮಯ ಪದಾರ್ಥ ಅಂತ ಅಲ್ಲ ಯಾಕೆಂದರೆ ಜಡವಸ್ತುಗಳನ್ನು ಭಗವಂತ ವಾಸನಾಮಯವಾಗಿ ಸೃಷ್ಟಿ ಮಾಡಲಿ ಚೇತನನ್ನು ಹಾಗೇ ಸೃಷ್ಟಿ ಮಾಡ ಹಾಗೆ ಸೃಷ್ಟಿಸುವುದಾಗುವುದು ಸರ್ವಕರ್ತನಾಗಿರ್ತಕ್ಕಂಥ ಭಗವಂತನು ಚೇತನನ್ನು ಸ್ವರೂಪದಿಂದ ಸೃಷ್ಟಿ ಮಾಡೋದಿಲ್ಲ ಇಲ್ಲದಿದ್ದರೆ ಶ್ರೀಕೃಷ್ಣ ಅರ್ಜುನನಿಗೆ ಸ್ವಪ್ನದಲ್ಲಿ ವಾಸನಾಮಯ ರುದ್ರನನ್ನು ಸೃಷ್ಟಿ ಮಾಡಿ ವಾಸನಾಮಯ ಪದಾರ್ಥ ಮಂತ್ರವನ್ನೇ ಉಪದೇಶ ಕೊಡಿಸ್ಬೋದಿತ್ತು ಯಾಕೆ ಹಾಗ ಮಾಡಲಿಲ್ಲ ಅಂತ ಕೇಳಿದರೆ ಹಾಗೆ ಭಗವಂತ ಏನಾರು ಮಾಡಿದರೆ ಬಾಹ್ಯವಾಗಿರ್ತಕ್ಕಂಥ ಮಂತ್ರದಲ್ಲಿ ಶಕ್ತಿ ಅನ್ನೋದು ಬರ್ತಿರ್ಲಿಲ್ಲ ಅದಕ್ಕೆ ಭಗವಂತ ಅಲ್ಲಿ ಮಂತ್ರೋಪದೇಶವನ್ನು ಶಕ್ತಿ ಬರುವಂತನೇ ಮಾಡ್ದ ಪಾಶುಪಥಾಸ್ತ್ರದ ಉಪದೇಶವನ್ನೇ ಮಾಡಿಸ್ದ ಸ್ವಪ್ನದಲ್ಲಿ ಜೀವನನ್ನು ಆನೆ ಕುದುರೆ ಮುಂತಾಗಿರ್ತಕ್ಕಂಥ ನಾನಾ ಆಕಾರದ ಸ್ವಪ್ನ ಶರೀರಗಳಲ್ಲಿ ಅವೇ ಆಕಾರಗಳಲ್ಲಿ ಅಂಶಗಳಾಗಿ ವಿಭಾಗ ಮಾಡಿ ಭೋಗಗಳನ್ನು ಕೊಡ್ತಾನೆ ಭಗವಂತ ಯಾರಿಗೆ ಅಂದರೆ ಯಾವ ಜೀವನ ಅಂಶ ವಿಭಾಗ ಆಗುತ್ತೋ ಅವನಿಗೆ ಅಂತ ಹೇಳಿದ್ರೂ ತಪ್ಪಿಲ್ಲ ಅಥವಾ ಬೇರೆ ಜೀವರಿಗೆ ಅಂತ ಹೇಳಿದರೂ ತಪ್ಪಿಲ್ಲ ಯಾಕೆ ಅಂದರೆ ಅರ್ಜುನ ಮಲಗಿದ್ದಾಗ ಕೃಷ್ಣ ಅವನ ಒಂದಂಶವನ್ನು ವಿಭಾಗ ಮಾಡಿ ಹೊರಗೆ ತಂದು ಕೈಲಾಸ ದರ್ಶನದ ಭೋಗವನ್ನು ಕೊಡಿಸ್ದ ಅದೇ ರೀತಿಯಾಗಿ ಬೇರೆ ಜೀವರಿಗೂ ಭೋಗ ನೀಡಬಹುದು ಉದಾಹರಣೆಗೆ ಧರ್ಮರಾಜನಿಗೆ ನರಕ ದರ್ಶನ ಮಾಡಿಸುವಂಥ ಸಂದರ್ಭದಲ್ಲಿ ತತ್ಕಾಲದಲ್ಲಿ ನರಕದ ದುರ್ಗಂಧ ವಾತಾವರಣವನ್ನು ಕೃತಕವಾಗಿ ಸೃಷ್ಟಿ ಮಾಡ್ದ ಅಂತ ಮಹಾಭಾರತ ವರ್ಣನೆ ಮಾಡ್ತಾ ಇದೆ ಸ್ವಪ್ನದಲ್ಲಿ ಹುಲಿ ಆನೆ ಮುಂತಾದ ಜೀವರನ್ನು ಸೃಷ್ಟಿ ಮಾಡುವಂತೆ ಕೆಲವು ಜೀವರನ್ನು ಭೀಮಾದಿ ರೂಪದಿಂದನೂ ಸೃಷ್ಟಿ ಮಾಡಿ ಅವರ ಮುಖದಿಂದ ಅರ್ಥವಾಗಿರ್ತಕ್ಕಂಥ ಅನಾಥ ಬರುವಂತೆ ಹೊರಡಿಸ್ತಾನೆ ಆ ಮೂಲಕ ಧರ್ಮರಾಜನಿಗೆ ದುಃಖವನ್ನು ಕೂಡ ಉಂಟು ಮಾಡದ ಅಂತ ಮಹಾಭಾರತ ವರ್ಣನೆ ಮಾಡುತ್ತೆ ಸಂಧೆ ಸೃಷ್ಟಿರಾಹ ಹಿ ಅನ್ನೋ ಸೂತ್ರದಲ್ಲಿ ಆ ಸ್ವಪ್ನ ಪದಾರ್ಥದ ಸೃಷ್ಟಿಯನ್ನು ಹೇಳಿದ್ರಿಂದ ಜಾಗ್ರತಾವಸ್ಥೆಯಲ್ಲಿ ಸೃಷ್ಟವಾಗಿರ್ತಕ್ಕಂಥ ಗಜ ಹೇಗೆ ಚೇತನ ಆಗಿಯೋ ಸತ್ಯವಾಗಿಯೋ ಕಾಣ್ತಾವೋ ಅದೇ ರೀತಿಯಾಗಿ ಸ್ವಪ್ನದಲ್ಲಿ ಸೃಷ್ಟವಾಗಿರ್ತಕ್ಕಂಥ ಗಜ ಕೂಡ ಭಗವಂತನಿಂದಲೇ ಸೃಷ್ಟರಾಗಿರೋದ್ರಿಂದ ಚೇತನ ಬರಿತವೆ ಆಗಿರ್ತಕ್ಕಂಥದ್ದು ಸತ್ಯವೇ ಆಗಿರ್ತಕ್ಕಂಥದ್ದು ಆದರೆ ಸ್ವಾಫ್ಟದಲ್ಲಿ ಇರ್ತಕ್ಕಂಥದ್ದು ಅಲ್ಪಸ್ಥಾಯಿ ವಾಸನಾಮಯವಾಗಿರ್ತಕ್ಕಂಥದ್ದು ವಾಸನಾ ನಿರ್ಮಿತವಾಗಿರ್ತಕ್ಕಂಥದ್ದು ಜಾಗರದಲ್ಲಿರ್ತಕ್ಕಂಥ ಗಜತುರುಗಾದಿಗಳೆಲ್ಲ ಸ್ಥೂಲ ವಸ್ತು ಉಪಾದಾನಕಗಳಾಗಿದ್ದರಿಂದ ಬಹುಕಾಲ ಇರುವಂಥದ್ದು ಇಷ್ಟೇ ವ್ಯತ್ಯಾಸ ಹೀಗೆ ಭಗವಂತ ಜಾಗ್ರತ ಅವಸ್ಥೆ ಸ್ವಪ್ನಾವಸ್ಥೆ ಸುಶುಕ್ತಿಯವಸ್ಥೆ ಎಲ್ಲ ಕಾಲದಲ್ಲೂ ಕೂಡ ವಿಶ್ವ ತೈಜಸ ಪ್ರಾಜ್ಞ ಹೀಗೆ ಬೇರೆ ಬೇರೆ ರೂಪಗಳಿಂದ ಇರ್ತಕ್ಕಂಥ ಒಬ್ಬನೇ ಪರಮಾತ್ಮ ಜೀವನನ್ನು ತನ್ನ ಹತ್ತಿರನೇ ಇಟ್ಕೊಂಡು ಸದಾ ಕಾಲ ರಕ್ಷಣೆಯನ್ನು ಜೀವ ಮತ್ತು ಪರಮಾತ್ಮನಿಗೆ ಯಾವುದೇ ಕಾಲದಲ್ಲೂ ಕೂಡ ವಿಯೋಗ ಇಲ್ಲ ಇಲ್ಲಿ ಸಾಗರವ ನದಿ ಕೂಡುವಂತೆ ಅಂತ ಆಯಾ ನದಿ ಪಾತ್ರದ ನೀರನ್ನು ಆಯಾ ನದಿ ಪಾತ್ರಕ್ಕೆ ಹೋಗಿ ಮಳೆ ಮೂಲಕ ಸೇರುವಂತೆ ಮಾಡ್ತಾ ಅಂದ ಅದೇ ರೀತಿಯಾಗಿ ಜೀವನ ಚಿನ್ಮಯ ಶರೀರದಿಂದ ಹೊರಟಿರ್ತಕ್ಕಂಥ ಆಯಾ ಚಿನ್ಮಯ ಇಂದ್ರಿಯ ಪ್ರಕಾಶಗಳು ಆಯಾ ಜಡ ಇಂದ್ರಿಯಗಳನ್ನು ಸೇರಿ ಜಾಗ್ರದ ಅವಸ್ಥೆಯಲ್ಲಿ ಎಲ್ಲ ಚಟುವಟಿಕೆಗಳನ್ನು ನಡೆಸಿ ಸ್ವಪ್ನ ಮತ್ತು ಸುಶುಕ್ತಿ ತಿರುಗಿ ಆಯಾ ಚಿನ್ಮಯ ಇಂದ್ರಿಯಗಳಲ್ಲೇ ಬಂದು ಸೇರುವಂತೆ ಮಾಡ್ತಾನೆ ಒಂದು ಇಂದ್ರಿಯದ ಪ್ರಕಾಶ ಇನ್ನೊಂದು ಇಂದ್ರಿಯದ ಪ್ರಕಾಶದ ಇಂದ್ರಿಯದಲ್ಲಿ ಹೋಗಿ ಸರ್ವತ ಸೇರೋದಿಲ್ಲ ಹೀಗೆ ಭಗವಂತ ಸುವ್ಯವಸ್ಥೆಯನ್ನು ಮಾಡ್ತಾನೆ ಈ ಪರಮಾತ್ಮನ ಉದರನೇ ಸಾಗರ ಇದ್ದಂಗೆ ಸಮುದ್ರಕ್ಕೆ ಅನೇಕ ನದಿಗಳು ಬಂದು ಹೇಗೆ ಸೇರ್ತಾವೋ ಹಾಗೆ ಲೆಕ್ಕವಿಲ್ಲದಷ್ಟು ಜೀವ ನದಿಗಳಿರ್ತಕ್ಕಂಥದ್ದು ಅಸೃಜಾವಸ್ಥೆಯಿಂದ ಸೃಷ್ಟಿಗೆ ಬರ್ತಕ್ಕಂಥದ್ದು ಸುಶುಪ್ತಿಯಿಂದ ಜೀವ ನೇರವಾಗಿ ಜಾಗೃತಾವಸ್ಥೆಗೆ ಬರಲ್ಲ ಮಧ್ಯದಲ್ಲಿ ಸ್ವಪ್ನಾವಸ್ಥೆಗೆ ಬಂದು ಆ ನಂತರದಲ್ಲಿ ಜಾಗೃತ ಅವಸ್ಥೆಗೆ ಬರ್ತಕ್ಕಂಥದ್ದು ವಿಷಯ ಸುಖ ಭೋಗ ಸಂಸಾರವೂ ಕೂಡ ಅನಿತ್ಯ ಅದೇ ರೀತಿಯಾಗಿರ್ತಕ್ಕಂಥ ಸುಖಭೋಗ ಇರೋದರಿಂದ ಒಂದು ಸ್ವಪ್ನದಂತೆ ಇರತಕ್ಕಂಥದ್ದು ಅದಕ್ಕೆ ನಿಯಮನ ಮಾಡ್ತಕ್ಕಂಥವನು ತೈಜ ಪರಮಾತ್ಮ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಜೀವಪ್ರಕಾಶವನ್ನು ಭಗವಂತ ವಿಭಾಗ ಮಾಡ್ತಾನೆ ಪೂರ್ವ ಕರ್ಮಾನುಸಾರ ಅನಾದಿ ಯೋಗ್ಯತ ಅದಕ್ಕೆ ಸಂಬಂಧಪಟ್ಟಂತೆ ನಾನಾ ರೀತಿಯಾಗಿರ್ತಕ್ಕಂಥ ಕರ್ಮಗಳನ್ನು ಆ ಜೀವನ ಸ್ವರೂಪ ಯೋಗ್ಯತೆಯಂತೆ ಮಾಡಿಸಿ ಸುಖ ದುಃಖಗಳನ್ನು ಉಣಿಸ್ತಾನೆ ಅಪರೋಕ್ಷ ಜ್ಞಾನ ಆದಾಗ ಜೀವನ್ಮುಕ್ತ ವ್ಯವಸ್ಥೆ ಅದೇ ಜಾಗರ ಅವಸ್ಥೆ ಪ್ರಾರಬ್ಧ ಕರ್ಮ ಅನೇಕ ಜನ್ಮಗಳನ್ನು ಎತ್ತಿದ ಮೇಲೆ ಪರಮಾತ್ಮನ ದರ್ಶನದ ಬೆಳಕಿನಲ್ಲಿ ಬಹುಚಿತ್ರ ಜಗತ್ ಬಹುದಾಕರಣ ಪರ ಶಕ್ತಿರನಂತ ಗುಣಪ್ರಮ ಅಂತ ಆ ಭಗವಂತನ ಕ್ರೀಡೆಯನ್ನು ನೋಡಿ ಜೀವ ಆನಂದ ಪಡ್ತಾನೆ ಆ ಅವಸ್ಥೆಗೆ ಜಾಗೃತ ಅವಸ್ಥೆಗೆ ವಿಶ್ವರೂಪಿ ಪರಮಾತ್ಮನೇ ನಿಯಾಮಕನಾಗಿರ್ತಕ್ಕಂಥವನು ಅದಾದ ಮೇಲೆ ಸುಶುಪ್ತಿಯ ಅವಸ್ಥೆ ಸುಶುಪ್ತಿಯ ಅವಸ್ಥೆ ಇದು ಒಂದು ಅರ್ಥದಲ್ಲಿ ಸುಶುಪ್ತಿಯ ಇದ್ದಂತೆ ಸ್ವರ್ಗ ಮತ್ತು ಸುಶುಪ್ತಿಯನ್ನು ಹೆಸರು ಮುಕ್ತಿಗೂ ಸಲ್ಲತ್ತೆ ಅಂತ ಬೃಹದಾರಣ್ಯ ಕುಪನಿಷದ್ ಆಚಾರ್ಯರು ತಿಳಿಸ್ತಾರೆ ಸ್ವರ್ಗ ಸುಶುಕ್ತಿ ರೀತ್ಯಕ್ಕೆ ಆ ಮುಕ್ತೆಯರಪಿ ಯಥ ಪರಮಾತ್ಮನ ಪ್ರಾಪ್ತಿ ರೂಪ ಆದ್ದರಿಂದ ಜೀವನದಿಗಳು ಪರಮಾತ್ಮನ ಸಾಗರವನ್ನೇ ಸೇರಿದಂತೆ ಆಗತ್ತೆ ಬೇರೆ ಬೇರೆ ನದಿಗಳೆಲ್ಲ ಸಮುದ್ರದ ಕಡೆಗೆ ಹರಿದು ಸಮುದ್ರವನ್ನೇ ಸೇರಿದರೂ ಕೂಡ ಜನರಿಗೆ ಪ್ರಪ್ರತ್ಯೇಕವಾಗಿ ಕಾಣದೇ ಇದ್ರೂ ಸಮುದ್ರದಲ್ಲಿರ್ತಕ್ಕಂಥ ನದಿಗಳ ನಾಮಗಳು ರೂಪಗಳು ಎಲ್ಲವೂ ಕೂಡ ಪ್ರಪ್ರತ್ಯೇಕವಾಗಿ ಇರತ್ತೆ ಹೊರತು ಏಕೀಭೂತವಾಗಿ ಇರೋದಿಲ್ಲ ಹಾಗೆ ಭಗವಂತ ಅವಸ್ಥಾತ್ರೆಯ ಪ್ರೇರಕನಾಗಿ ಇರ್ತಾನೆ ಎಲ್ಲರಿಗೂ ಕೂಡ ಯೋಗರಹಿತನೇ ಆಗಿರ್ತಾನೆ ಸುಶುಪ್ತಿಕಾಲದಲ್ಲಿ ಭಗವಂತ ಆ ಅಂಶಗಳನ್ನೆಲ್ಲ ಒಟ್ಟಿಗೆ ಸೇರಿಸೋದ್ರಿಂದ ಬಾಹ್ಯ ಭೋಗಗಳ ಅನುಭವ ಜೀವನಿಗೆ ಯಾವುದೇ ರೀತಿಯಲ್ಲೂ ಕೂಡ ಆಗಲ್ಲ ಅನ್ನೋದನ್ನು ಮಂಡೂಕಿ ಉಪನಿಷತ್ ಕೂಡ ತಿಳಿಸ್ತಾ ಇದೆ ಸ್ವಪ್ನಗಳು ಸತ್ಕರ್ಮ ಸೂಚಕಗಳು ಕೂಡ ಆಗಿರ್ತಕ್ಕಂಥದ್ದು ಜಿತಾ ಮಿತ್ರರು ಒಬ್ಬ ರೈತರಾಗಿ ಕೃಷಿಕರಾಗಿ ಜೀವನವನ್ನು ನಡೆಸ್ತಾ ಇರ್ತಾರೆ ಕೃಷ್ಣಾ ನದಿಯ ದಂಡೆಯ ಶಿವಪುರ ಅಂತ ಒಂದು ಊರು ಅಲ್ಲಿ ಇರ್ತಕ್ಕಂಥವ್ರು ಈ ಜನಿವಾರವನ್ನು ಹೊರಗೆ ಹೋಗಬೇಕಾದ್ರೆ ಊಟಕ್ಕೆ ತಗಲಾಕಿ ಮತ್ತು ವಾಪಸ್ ಬಂದು ಹಾಕೋತಿದ್ರಂತೆ ಊಟ ಮಾಡುವಾಗ ಮಾತ್ರ ಅದನ್ನು ಹಾಕೋತಿದ್ರಂತೆ ಒಂದು ಸಲ ಮಂತ್ರಾಲಯ ಮಠದ ಪೀಠದಲ್ಲಿ ಇರ್ತಕ್ಕಂಥ ವಿಭದೇಂದ್ರ ತೀರ್ಥರು ಅಲ್ಲಿಗೆ ಬರ್ತಾರಂತೆ ಅವರಿಗೆ ಸತ್ಕರ್ಮಾಚರಣೆಯ ಬಗ್ಗೆ ಚೆನ್ನಾಗಿ ಬೋಧಿಸಿ ಒಂದು ಶಾಲಿಗ್ರಾಮವನ್ನು ಕೊಟ್ಟು ಇದಕ್ಕೆ ನಿವೇದನ ಮಾಡಿ ಆಮೇಲೆ ಊಟ ಮಾಡಬೇಕು ಅಂತ ಆದೇಶ ಮಾಡಿದ್ರು ಭಗವದ್ಭಕ್ತ ಶ್ರೇಷ್ಠರಾಗಿರ್ತಕ್ಕಂಥ ಜಿತಾ ಮಿತ್ರರು ಪೂರ್ವಾಶ್ರಮದಲ್ಲಿ ಸಾಲಿಗ್ರಾಮವನ್ನು ಮುಂದಿಟ್ಕೊಂಡು ಅದು ಊಟ ಮಾಡೋ ತನಕ ಊಟ ಮಾಡಲ್ಲ ಅಂತ ನೈವೇದ್ಯವನ್ನು ಮಾಡಿ ಹಠ ಹಿಡಿದುಕೊಡ್ತಿದ್ರು ನಿತ್ಯವೂ ಆ ಸಾಲಿಗ್ರಾಮಕ್ಕೆ ನೈವೇದ್ಯವನ್ನು ಮಾಡಿ ಆಮೇಲೆ ವಾಸ್ತವವಾಗಿ ಊಟ ಮಾಡಿಸ್ತಾ ಇದ್ದಿದ್ದನ್ನು ಜನ ಎಲ್ಲ ನೋಡಿ ಅಚ್ಚರಿಪಟ್ರು ಆಶ್ಚರ್ಯಪಟ್ಟರು ವಿಭುತೇಂದ್ರನಿಗೂ ಈ ಸುದ್ದಿ ಮುಟ್ಟಿತು ಅವರು ಬರ್ತಾರೆ ಬಂದು ಕೇಳಿ ತಿಳ್ಕೋತಾರೆ ಆಮೇಲೆ ನಿಮ್ಮ ಭಗವಂತನಿಗೆ ಹೇಗೆ ಊಟ ಮಾಡಿಸ್ತೀಯೋ ಮಾಡಿಸು ಅಂತ ಹೇಳಿದಾಗ ಗೀತಾ ಅದೇ ರೀತಿಯಾಗಿ ಪರಮಾತ್ಮನಿಗೆ ಊಟವನ್ನು ಮಾಡಿಸ್ತಾರೆ ಪ್ರತ್ಯಕ್ಷವಾಗಿ ಈ ಆಶ್ಚರ್ಯವನ್ನು ನೋಡಿಕೊನೆಗೆ ಅವರಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟರು ಹೀಗೆ ಆ ಎಲ್ಲ ಯತಿಗಳು ಕೂಡ ಸಾಂಶರಾಗಿರ್ತಕ್ಕಂಥವರು ಅಂದರೆ ಒಂದಂಶದಿಂದ ಭೂಲೋಕದಲ್ಲಿ ತಮ್ಮ ಅವತಾರ ಕಾಲ ಸಮಾಪ್ತಿ ಆದಮೇಲೂ ಇದ್ದು ಭಕ್ತರನ್ನು ಅನುಗ್ರಹ ಮಾಡುತ್ತಾರೆ ಅಂತ ಆಮೇಲೆ ಜಿತಾ ಮಿತ್ರರು ಆಶ್ರಮ ಆಗಿ ಜಿತಾ ಮಿತ್ರರಂತ ಆಗುತ್ತೆ ಪೀಠ ವೈಭವವನ್ನೆಲ್ಲ ತ್ಯಾಗ ಮಾಡಿ ಅಲ್ಲೇ ಕೃಷ್ಣ ನದಿಯ ಪ್ರವಾಹ ಬಂದಾಗ ಅದರತ್ರ ಒಂದು ಮರದ ಮೇಲೆ ಕುಳಿತು ಧ್ಯಾನಾಸಕ್ತರಾಗಿದ್ದರು ಏಳು ದಿನಗಳಾದ ಮೇಲೆ ಪ್ರವಾಹ ಹೇಳಿದಾಗ ಯಾರ ಕಣ್ಣಿಗೂ ಕಾಣದೆ ಅದೃಶ್ಯರಾದರು ಭಕ್ತರು ಬಹಳ ದುಃಖಪಟ್ಟರು ಬಹಳ ದುಕ್ಕಿತರ ಆಗಿದ್ರು ಆಗ ಮತ್ತೆ ಸ್ತೋತ್ರ ಮಾಡ್ತಾರೆ ಅವರನ್ನು ಆಗ ಹತ್ರ ಮರದಲ್ಲಿ ಕೂತಿರ್ತಕ್ಕಂಥ ಒಂದು ಅಂಶದಿಂದ ನಾನು ಇಲ್ಲೇ ಇರ್ತೀನಿ ಅಂತ ಆ ಭಕ್ತರಿಗೆ ಸೂಚನೆಯನ್ನು ಕೊಟ್ಟರು ಇಂಥವರ ಆರಾಧನೆ ಪ್ರತಿ ವರ್ಷ ಆ ಸ್ಥಳದಲ್ಲಿ ನಡೀತಾ ಇದೆ ಮಾರ್ಗಶೀರ ಬಹುಳ ಅಮಾವಾಸ್ಯ ಅಂದ ಹೀಗೆ ದೇವತೆಗಳು ಸಾಂಶರು ತಮ್ಮ ಅವತಾರ ಕಾಲದ ಸಮಾಪ್ತಿ ಆದಮೇಲೂ ಕೂಡ ಒಂದಂಶದಿಂದ ಭೂಲೋಕದಲ್ಲಿ ಇದ್ದು ಭಕ್ತರನ್ನು ಅನುಗ್ರಹ ಮಾಡ್ತಾರೆ ಅಂತ ದೃಷ್ಟಾಂತ ಭಕ್ತರಿಗೆ ಸೂಚನೆಯನ್ನು ಕೊಡ್ತಾರೆ ವಿಶೇಷವಾಗಿ ಭಕ್ತರು ಅವರನ್ನು ಆರಾಧನೆ ಮಾಡ್ತಾರೆ ಉಪಾಸನೆಯನ್ನು ಮಾಡಿ ಅವರವರ ಫಲವನ್ನು ಪಡ್ಕೋತಾರೆ ಹೀಗೆ ಭಗವಂತನ ಅಚಿತ್ಯದ್ಭುತ ಶಕ್ತಿಯಿಂದ ಈ ರೀತಿಯಾಗಿ ನಡೀತಕ್ಕಂಥದ್ದು ಇಂದು ಹೀಗೆ ಭಗವಂತನಿಗೂ ಜೀವನಿಗೂ ಕೂಡ ಎಂದಿಗೂ ವಿಯೋಗ ಅನ್ನೋದಿಲ್ಲ ಅದಕ್ಕೆ ವಿಯೋಗರಹಿತ ಅಂಶಗಳ ಏಕತ್ರ ಇರಿಸುವ ಅಂತ ದಾಸರಲ್ಲಿ ಪ್ರಯೋಗವನ್ನ ಮಾಡಿರುವಂಥದ್ದು ಇಲ್ಲಿ ನಮಗೊಂದು ಸಂಶಯ ಸ್ವಪ್ನದಲ್ಲಿ ಆನೆ ಕುದುರೆ ಹೊಟ್ಟೆ ಇತ್ಯಾದಿ ಎಲ್ಲ ಸೃಷ್ಟಿ ಮಾಡೋದು ಅಂತಾದರೆ ನಿರ್ಜೀವವಾಗಿರ್ತಕ್ಕಂಥ ಪ್ರಾಣಿಗಳ ಶರೀರಗಳನ್ನು ಸೃಷ್ಟಿ ಮಾಡೋದು ಅಂತಾದರೆ ಆ ರೀತಿಯಾಗಿ ನಿರ್ಜೀವವಾಗಿರ್ತಕ್ಕಂಥ ಪ್ರಾಣಿಗಳ ಶರೀರವನ್ನು ಮಾತ್ರ ಸೃಷ್ಟಿ ಮಾಡೋದು ಅಂತನೂ ಅಲ್ಲ ಅಥವಾ ಚೇತನರನ್ನು ಸ್ವರೂಪದಿಂದ ಸೃಷ್ಟಿ ಮಾಡೋದು ಅಂತನೂ ಅಲ್ಲ ವಾಸನಾಮಯ ಶರೀರದಿಂದ ಚೇತನ ಸೃಷ್ಟಿ ಇದೇ ರೀತಿಯಾಗಿ ವಾದಿರಾಜರು ತಿಳಿಸ್ತಾರೆ ಯುಕ್ತಿ ಭೇದ ಸ್ವರೂಪದಲ್ಲಿ ಅದನ್ನೇ ಬ್ರಹ್ಮಸೂತ್ರದ ಆಧಾರ ಅದಕ್ಕೆ ಸಂಧೆ ಸೃಷ್ಟಿರಾಹ ಹಿ ಎನ್ನು ಸೂತ್ರದಲ್ಲಿ ಅಲ್ಲಿ ವಿಶೇಷವಾಗಿ ತಿಳಿಸ್ತಾರೆ ಜಾಗ್ರತಾವಸ್ಥೆಯಲ್ಲಿ ಸೃಷ್ಟವಾಗಿರ್ತಕ್ಕಂಥ ಗಜತುರಗಾದಿಗಳು ಹೇಗೆ ಚೈತನ್ಯದಿಂದ ಇರ್ತಾವೋ ಚೇತನ ಭರಿತವಾಗಿ ಸತ್ಯವಾಗಿ ಇರ್ತಾವೋ ಅದೇ ರೀತಿಯಾಗಿ ಸ್ವಪ್ನದಲ್ಲಿ ಸೃಷ್ಟವಾಗಿರ್ತಕ್ಕಂಥ ಆ ಗಜತುರುಗಾದಿಗಳು ಕೂಡ ಭಗವಂತನಿಂದನೇ ಸೃಷ್ಟ ಆಗಿರೋದ್ರಿಂದ ಆಗಿರುತ್ತೆ ಸತ್ಯವೇ ಆಗಿರುತ್ತೆ ಆದ್ದರಿಂದ ಸ್ವಪ್ನ ಸತ್ಯ ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಶ್ರೀಕೃಷ್ಣ